ಶ್ರೀಗುರುಭ್ಯೋ ನಮಃ ಹರಿಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರ ವಂದೇ ಭಗವಂತೌ ಪುನಃಪುನಃ ಶ್ರತಿಸ್ಮೃತಿಪುರಲ ಕರುಣಾಲಯ ಭಗವತ್ಪಾದ ಶಂಕರ ಲೋಕ ಶಂಕರ ಆದಿಶಂಕರಾಚಾರ್ಯ ಪಾದಕಮಲಗಳಲ್ಲಿ ವಂದಿ ಶ್ರೀ ಶ್ರೀ ಸತ್ಯಜಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಪದತಗಳಲ್ಲಿ ನಮಿಸುತ್ತಾ ಮಹಾಮಹೋಪಾಧ್ಯಾಯ ವಜ್ರವೇದಾಂತಿಗಳಾದಂತಹ ಡಾಕ್ಟರ್ ಮಹಾಮಹೋಪಾಧ್ಯಾಯ ವೇದ ಬ್ರಹ್ಮ ಕೆ ಜಿ ವಿದ್ವಾನ್ ಕೆ ಜಿ ವಿದ್ ಶರ್ಮರ ಪದತರ ವಂದಿಸುತ್ತಾ ಆತ್ಮಬೋಧ ಶಂಕರಾಚಾರ್ಯರ ಕೃತಿ ಅದರಲ್ಲಿ ಇಪ್ಪತ್ತೆರಡನೇ ಶ್ಲೋಕವನ್ನು ನೋಡೋಣ ಅಜ್ಞಾನನ್ ಮಾನಸ ಮಾನಸೋಪಾಧೇ ಕರ್ತೃತ್ವೀನ ಚಾತ್ಮನಿ ಕಲ್ಪ್ಯ ಅಂಬುಗತೆ ಚಂದ್ರೇ ಚಲನಾ ಯಥಸ ಅಂದರೆ ಅಂಭಸ ಚಲನಾಥ ನೀರಿನ ಚಲನೆಯ ಮುಂತಾದ್ದನ್ನು ನೀರಿನಲ್ಲಿ ತೋರುವ ಚಂದ್ರ ಪ್ರತಿಬಿಂಬದಲ್ಲಿ ಕಲ್ಪಿಸುವ ಹಾಗೆ ಚಂದ್ರೆ ಅಂಬುಗತೆ ಚಂದ್ರೆ ಕಲ್ಪ್ಯಂತೆ ಯಥ ಅಂಬಸಹ ಚಲನಾದಿ ಯಥ ಅಂಬುಗತಿ ಚಂದ್ರೇ ಕಲ್ಪ್ಯಂತ ನೀರಿನ ಚಲನೆಯ ಮುಂತಾದವುಗಳು ಹೇಗೆ ನೀರಿನಲ್ಲಿ ಇರತಕ್ಕ ತೋರತಕ್ಕಂತಹ ಚಂದ್ರನ ಪ್ರತಿಬಿಂಬದಲ್ಲಿ ಇದನ್ನು ಕಲ್ಪಿಸ್ತಾರೋ ನೀರು ಹ್ಞೂ ಅಲ್ಲಾಡುವಾಗ ಚಂದ್ರನ ಬಿಂಬ ಪ್ರತಿಬಿಂಬ ಅದು ಚಂದ್ರನಿಗೆ ಅದನ್ನು ಕಲ್ಪಿಸ್ತಾರೋ ಚಂದ್ರನ ಪ್ರತಿಬಿಂಬವೂ ಅಲ್ಲಾಡ್ತಾ ಇದೆ ಅಂತೇಳಿ ಅದೇ ರೀತಿಯಲ್ಲಿ ಅಜ್ಞಾನಾತ್ ಮನಸ್ಸೋಪಾಧೇ ಅಜ್ಞಾನದಿಂದ ಮನಸ್ಸೆಂಬ ಉಪಾಧಿಯ ಕರ್ತೃತ್ವವೇ ಮನಸ್ಸಿನಲ್ಲಿ ಏನೇನು ಸಂಕಲ್ಪ ಬರ್ತದೆ ಅದು ಯಾವುದರಿಂದ ಅಂಥೇಳಿ ಅದರ ಕರ್ತೃ ಅವುಗಳನ್ನು ಆತ್ಮನಲ್ಲಿ ಕಲ್ಪಿಸ್ತಾ ಇದ್ದಾರೆ ಆತ್ಮನ ಮನಸ್ಸಿನಲ್ಲಿ ಈ ರೀತಿಯ ಕಲ್ಪನೆಗಳನ್ನು ಉಂಟು ಮಾಡ್ತಾ ಇದ್ದಾನೆ ಚಿತ್ತವೃತ್ತಿಗಳನ್ನು ಅಂಥೇಳಿ ಆತ್ಮನಿಗೆ ಕಲ್ಪಿಸ್ತಾ ಇದ್ದಾರೆ ಹೇಗೆ ನಿಜವಾಗಿ ಹಾಗಲ್ಲ ಚಂದ್ರ ಅಲ್ಲಾಡುವುದಿಲ್ಲ ನಿಜವಾಗಿ ನೀರು ಅಲ್ಲಾಡುತ್ತದೆ ನೀರಿನಲ್ಲಿ ಪ್ರತಿಬಿಂಬ ಚಂದ್ರನದು ಅಲ್ಲಾಡಿದಾಗ ಕಾಣ್ತದೆ ಪ್ರತಿಬಿಂಬ ಅಲ್ಲಾಡಿದರೆ ಚಂದ್ರ ಅಲ್ಲಾಡುವುದಿಲ್ಲ ಅಲ್ಲಿ ನೀರಿನ ಚಲನೆಯಿಂದಲೇ ಚಂದ್ರನ ಪ್ರತಿಬಿಂಬ ಅಲ್ಲಾಡಿದಾಗ ಕಾಣ್ತದೆ ಅದೇ ರೀತಿಯಲ್ಲಿ ಮನಸ್ಸಿನ ತರಂಗಗಳು ಏನಿದೆ ಮನಸ್ಸಿನ ಅಲೆಗಳು ವಿಚಿತ್ತ ವಿಕಲ್ಪಗಳೇನಿದೆ ಅವುಗಳು ಅಲ್ಲಾಡುವಿಕೆಯಿಂದಾಗಿ ಆತ್ಮನು ಕೂಡ ಏನು ಅದೇ ರೀತಿ ಅದರ ಕರ್ತೃ ಅಂದರೆ ಆತ್ಮನೂ ಅದಕ್ಕೆ ಮೂಲ ಹೇಗೆ ಆತ್ಮನು ಕೂಡ ಅಲ್ಲಾಡ್ತಾ ಇದ್ದಾನೆ ಅಂದರೆ ಆತ್ಮನ ಪ್ರೇರಣೆಯಿಂದಲೇ ಈ ಮನಸ್ಸು ಕೂಡ ಈ ರೀತಿ ಚಂಚಲವಾಗಿದೆ ಅಂಥೇಳಿ ಭಾವಿಸ್ತಾರೆ ಕಲ್ಪಿಸ್ತಾರೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇಪ್ಪತ್ತ ಎರಡನೇ ಅಜ್ಞಾನ್ ಮಾನಸೋಪಾಧೇ ಕರ್ತೃತ್ವಾ ಚಾತ್ಮನಿ ಕಲ್ಪ್ಯಂತೆ ಅಂಬುಗತೆ ಚಂದ್ರೆ ಚಲನಾದಿ ಯಥಾಂಭಸಿ ನೀರಿನ ಚಲನಾ ಗುಣಗಳು ನೀರಿನಲ್ಲಿ ಪ್ರತಿಬಿಂಬಿತವಾದ ಚಂದ್ರನಲ್ಲಿ ಅಜ್ಞಾನದಿಂದ ಕಲ್ಪಿಸಲ್ಪಡುವಂತೆ ಮನಸ್ಸೆಂಬ ಉಪಾಧಿಗೆ ಸೇರಿದ ಕರ್ತೃತ್ವಾದಿ ಕರ್ತೃತ್ವ ಭೋಕ್ತೃತ್ವ ಸುಖಿತ್ವ ಮುಂತಾದವು ಗುಣಗಳು ಆತ್ಮನಲ್ಲಿ ಕಲ್ಪಿಸಲ್ಪಡ್ತಾ ಇವೆ ಆತ್ಮನೇ ಸುಖವನ್ನು ಪಡ್ತಾ ಇದ್ದಾನೆ ದುಃಖವನ್ನು ಪಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಉಣ್ತಾ ಇದ್ದಾನೆ ಅಂತೇಳಿ ಭಾವಿಸಲ್ಪಡ್ತದೆ ನಿಜವಾಗಿ ಹಾಗಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಈಗ ಚಲಿಸ್ತಾ ಇರ್ತಕ್ಕಂಥ ನೀರಿನ ಚಲನೆಯನ್ನು ಅದರಲ್ಲಿ ಬಿಂಬಿತವಾದಂತಹ ಚಂದ್ರನಿಗೆ ಆರೋಪಿಸ್ತಾರೆ ಹಾಗೆಯೇ ನಿಜವಾಗಿಯೂ ಮನಸ್ಸಿನ ಗುಣಗಳಾದಂತಹ ಕರ್ತೃತ್ವ ಭೋಕ್ತೃತ್ವಗಳನ್ನು ಅಜ್ಞಾನದಿಂದ ಆತ್ಮನದ್ದು ಅಂತೇಳಿ ಭಾವಿಸಿ ಭ್ರಾಂತಿ ಹೊಂದುತ್ತಾರೆ ನಾನು ಮಾಡುವ ನಾನು ಸುಖ ಪಡುವ ಹ್ಞೂ ಮೊದಲಾದವುಗಳು ಬುದ್ಧಿಯ ಗುಣಗಳು ನಾವು ನಿತ್ಯದ ಚಟುವಟಿಕೆಯಲ್ಲಿ ಮಗ್ನಾಗಿದ್ದಾಗ ಅಥವಾ ಕನಸನ್ನು ಕಾಣ್ತಾ ಮಾತ್ರ ನಮಗೆ ನಾನು ಇವನು ನಾನು ಇವನು ಎಂದೆಲ್ಲ ಭಾವನೆಗಳು ಬರ್ತವೆ ನಾವು ಸುಖವಾಗಿ ನಿದ್ದೆ ಮಾಡ್ತಾ ಇರುವಾಗ ಇವುಗಳಿಲ್ಲ ಮನಸ್ಸು ಸ್ಫೂರ್ಣಗೊಂಡು ಪ್ರಪಂಚ ಅನುಭವ ಇದ್ದಾಗ ಮಾತ್ರ ನಮಗೆ ದ್ವೈತ ಭಾವನೆ ನಾನು ನನ್ನ ಎನ್ನುವಂಥ ಭಾವನೆ ನಾವು ಮನಸ್ಸಿನೊಡನೆ ಐಕ್ಯ ಭಾವನೆಯನ್ನು ಹೊಂದಿದಾಗ ಮಾತ್ರ ನಮಗೆ ಇವೆಲ್ಲದರ ಅನುಭವ ಒಮ್ಮೆ ನಾವು ಇವೆಲ್ಲವನ್ನು ಕಾಚಿಕೊಂಡು ಮನಸ್ಸಿನಿಂದ ಬಿಡುಗಡೆ ಹೊಂದಿ ಸಮಾಧಿಸ್ಥರಾಗಿ ಪರಮಾತ್ಮ ತತ್ವದಲ್ಲಿ ಒಂದಾದಾಗ ದೇಹಾದಿಗಳ ಕಾರ್ಯಗಳು ಆತ್ಮನಲ್ಲಿ ಇಲ್ಲ ಮತ್ತು ಅವುಗಳು ಆತ್ಮವಲ್ಲ ಎಂಬುದು ಅನುಭವಕ್ಕೆ ಬರ್ತದೆ ಮನಸ್ಸೆಂಬಂಥ ಸರೋವರದಲ್ಲಿ ನಾನು ನನ್ನದಿನ್ನುವಂಥ ತರಂಗಗಳು ಶಾಂತವಾದಾಗ ಅದರಲ್ಲಿ ಪ್ರತಿಬಿಂಬಿತ ಆತ್ಮಜಯತಿನಿ ಉಸ್ಥಿರವಾಗಿ ಭಾವನೆಗಳು ಶಾಂತಗೊಂಡು ಏಕರಸ ಅನುಭವವಾಗ್ತದೆ ಇಲ್ಲಿರ್ತಕ್ಕಂಥ ಉಪಮಾನ ನೀರಿನಲ್ಲಿ ಪ್ರತಿಫಲಿತವಾದಂತಹ ಚಂದ್ರ ನೀರು ಚಲಿಸುತ್ತಿರುವಾಗ ಬಿಂಬವೂ ಸಹ ಅಸ್ತವ್ಯಸ್ತ ನೀರು ಸ್ಥಿರವಾದಾಗ ಅಸ್ತವ್ಯಸ್ತವಾದ ವಿಂಬ ಸೇರಿ ಒಂದಾಗಿ ಸ್ಫುಟವಾಗ್ತದೆ ಹಾಗೆಯೇ ಅನೇಕ ಕೆಟ್ಟ ಚಿಂತನೆಗಳನ್ನು ಬಿಟ್ಟು ಮನಸ್ಸನ್ನು ಶುದ್ಧಗೊಳಿಸಿ ಅದನ್ನು ಒಂದೇ ಒಂದಾದ ಪರಮಾತ್ಮ ತತ್ ಸ್ಥಿರಗೊಳಿಸಿದಾಗ ತಾನಾಗಿಯೇ ಪರಮಾತ್ಮನ ಅದ್ಭುತ ರೂಪ ಅದರಲ್ಲಿ ಪ್ರತಿಬಿಂಬಿತವಾಗಿ ದ್ವೈತರಹಿತವಾಗಿ ಸ್ಥಿರವಾಗಿ ನಿಲ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ಇಪ್ಪತ್ತ ಶ್ಲೋಕ ರಾಗೇಚ್ಛಾ ಸುಖದುಃಖಾದಿಬುಧ ಸತ್ಯಂ ಪ್ರವರ್ತತೆ ಸುಷುಪ್ತೌ ನಾಸ್ತಿ ತನ್ನಾಶೇ ತಸ್ಮ್ ಬುಧೇಸ್ತು ನ ಆತ್ಮನಃ ಇದು ಆತ್ಮನ ಸೋಪಾಧಿಕ ಆತ್ಮನಾತ್ಮ ವಿವೇಕ ಇದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮನಾತ್ಮ ವಿವೇಕದ ಬಗ್ಗೆ ನಾವು ಅದೇ ಹದಿನಾರನೇ ಶ್ಲೋಕದಿಂದ ಆತ್ಮ ಅನಾತ್ಮದ ವಿವೇಕ ನಡೀತಾ ಇದೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ರಾಗೇಚ್ಛಾ ಸುಖ ದುಃಖ ಅದಿ ರಾಗ ಇಚ್ಛೆ ಸುಖ ದುಃಖ ಮುಂತಾದವುಗಳು ಬುದ್ಧವು ಸತ್ಯಂ ಪ್ರವರ್ತತೆ ಅಂತಃಕರಣವು ಇರುವಾಗ ತೋರಿಕೊಳ್ತದೆ ಬುದ್ಧಿಯು ಇರುವಾಗ ತೋರಿಕೊಳ್ತದೆ ರಾಗ ಇಚ್ಛೆ ಸುಖ ದುಃಖ ಮುಂದ್ರ ಬುದ್ಧವು ಸತ್ಯಂ ಹ್ಞೂ ಬುದ್ಧಿಯು ಇರುವಾಗ ಅಂತ ಸತಿ ಸಪ್ತಮಿ ಪ್ರಯೋಗ ಸುಷುಪ್ತವು ನಾಸ್ತಿ ತನ್ನಾಶೆ ತಸ್ಮಾತ್ ಬುದ್ಧೇಸ್ತು ಆತ್ಮಹ ಸುಷುಪ್ತಿಯಲ್ಲಿ ಅಂದರೆ ಗಾರ್ಡನ್ ನಿದ್ದೆಯಲ್ಲಿ ಆ ಅಂತಃಕರಣವು ನಾಶವಾದರೆ ಅಂತಃಕರಣ ಅಂದರೆ ಯಾವುದಲ್ಲ ಅಹಂ ಚಿತ್ತ ಬುದ್ಧಿ ಮನಸ್ಸು ಅದೆಲ್ಲ ಇಲ್ಲವಾಗ್ತದೆ ಸುಷುಪ್ತಿ ಗಾರ್ಡನ್ ನಿದ್ದೆಯಲ್ಲಿ ಆಗ ಇದು ಕೂಡ ಇರುವುದಿಲ್ಲ ಯಾವುದು ರಾಗದ್ವೇಷಾದಿಗಳು ಸುಖ ದುಃಖಗಳು ಯಾವುದೂ ಇಲ್ಲ ಆದ ಕಾರಣ ಇದು ಅಂತಃಕರಣಕ್ಕೆ ಸೇರಿದೇ ಹೊರತು ಆತ್ಮ ಅದ್ದಲ್ಲ ಅಂತ ನೋಡಿ ಅದಕ್ಕೆ ಆಧಾರವನ್ನು ಹೇಳ್ತಾರೆ ಯಾವುದು ಈ ಗುಣಗಳು ರಾಗದ್ವೇಷಾದಿಗಳು ಸುಖ ದುಃಖಾದಿಗಳು ಅಂತಃಕರಣಕ್ಕೆ ಸೇರಿದ್ದು ಅಂತಃಕರಣಗಳು ಮಲಗಿ ನಿದ್ರಿಸಿದಾಗ ಹ್ಞೂ ಅಂತಃಕರಣಗಳು ನಿಷ್ಕ್ರಿಯವಾದಂತಹ ಗಾಢ ನಿದ್ದೆ ಸುಶುಕ್ತಿ ಯಾವುದಿದೆ ಅಲ್ಲಿ ಇದು ಯಾವುದೂ ನಮಗೆ ರಾಗ ಇಲ್ಲ ದ್ವೇಷ ಇಲ್ಲ ಸುಖ ಇಲ್ಲ ದುಃಖ ಇಲ್ಲ ಹ್ಞೂ ಅಂದರೆ ಅದೆಲ್ಲ ಅಂತಃಕರಣಕ್ಕೆ ಸೇರಿದ್ದವರ್ತು ಆತ್ಮದ್ದಲ್ಲ ಆತ್ಮ ಇರ್ತದೆ ಮತ್ತೆ ಕೂಡ ಆತ್ಮ ಇಲ್ಲದಿದ್ದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಂ ಮತ್ತು ಸಾಧ್ಯ ಇಲ್ಲ ಗಾಢ ನಿದ್ದೆಯಿಂದ ಆದರೆ ಈ ಅಂತಃಕರಣಗಳು ಮನೆಗೆ ನಿದ್ದಿರ್ತಾ ಇರ್ತವೆ ಆಗ ಈ ಸುಖ ದುಃಖಗಳು ಇರುವುದಿಲ್ಲ ಮನುಷ್ಯನಿಗೆ ನಿದ್ರೆಯಲ್ಲಿ ಹಾಗಾಗಿ ಅದು ಅಂತಃಕರಣಕ್ಕೆ ಸಂಬಂಧಿಸಿದ್ದು ಸುಖ ದುಃಖಗಳು ಹೊರತು ಆತ್ಮನದ್ದಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ರಾಗ ಇಚ್ಛೆ ಸುಖ ದುಃಖ ಅದಾದವು ಬುದ್ಧಿ ಇರುವಾಗ ಪ್ರವರ್ತಿಸ್ತವೆ ಸುಶುಪ್ತಿಯಲ್ಲಿ ಆಡ ನಿದ್ರೆಯಲ್ಲಿ ಅದು ನಾಶವಾದಾಗ ಬುದ್ಧಿ ನಾಶವಾದಾಗ ಇರುವುದಿಲ್ಲ ಆ ಕಾರಣ ಅವು ಬುದ್ಧಿಯೇ ಹೊರತು ಆತ್ಮನಿಗೆ ಸೇರಿದ್ದಲ್ಲ ಅಂಥೇಳಿ ಇಲ್ಲಿಗ ಹೇಳ್ತಾ ಇದ್ದಾರೆ ಬುದ್ಧಿಯ ಜಾಗೃತ ಬುದ್ಧಿ ಜಾಗೃತವಾಗಿರುವವರೆಗೆ ಮಾತ್ರ ಇರ್ತವೆ ಅಕ್ಕರೆ ಆಸೆ ರಾಗ ಅಂದರೆ ಪ್ರೀತಿ ಅಂತೇಳಿ ಅಕ್ಕರೆ ಇಚ್ಛೆ ಆಸೆ ಹ್ಞೂ ಬಯಕೆಗಳು ಕಾಮನೆಗಳು ಸುಖ ದುಃಖ ಮುಂದ್ರ ಬುದ್ಧಿ ಜಾಗೃತವಾಗಿರುವವರೆಗೆ ಮಾತ್ರ ಸುಷುಪ್ತ ವ್ಯವಸ್ಥೆಯಲ್ಲಿ ಮನೋಬುದ್ಧಿ ಲೀನವಾಗಿದ್ದಾಗ ಅವುಗಳು ಕಂಡುಬರುವುದಿಲ್ಲ ಆದ ಕಾರಣ ಅವು ಬುದ್ಧಿಗೆ ಸೇರಿದೇವೆ ಹೊರತು ಆತ್ಮನಿಗೆ ಅಲ್ಲ ಅಂತೇಳಿ ಹೇಳ್ತಾಯಿದ್ದಾರೆ ಸರ್ವಜ್ಞನೂ ಸರ್ವಶಕ್ತನೂ ಆನಂದಮಯನೂ ಆದಂಥ ಪರಮಾತ್ಮನಲ್ಲಿ ಅವಿದ್ಯೆಗೆ ಸ್ಥಳ ಇಲ್ಲ ಬೆಳಕಿನ ಮುಂದೆ ಕತ್ತಲ ಇರಲು ಸಾಧ್ಯವೇ ಮನಸ್ಸು ಆತ್ಮನಲ್ಲಿ ಲೀನವಾಗಿದ್ದಾಗ ಆಸೆಗೆ ಅವಕಾಶ ಇಲ್ಲಿ ಸುಖ ವ್ಯಾಮೋಹ ಜೀವದ ಅವಿದ್ಯಾ ಪ್ರಭಾವದಿಂದ ಉಂಟಾಗುವಂಥದ್ದು ಅವನನ್ನು ಸಂಸಾರ ಸಂಕಲೆಯಲ್ಲಿ ಸಿಲುಕಿಸಿರತಕ್ಕಂಥದ್ದು ಸಂಸಾರ ಅಂದರೆ ಏನು ಸೃಷ್ಟಿ ಜನನ ಮರಣ ಚಕ್ರ ಶುದ್ಧ ಮನಸ್ಸು ಸುಖಕ್ಕೂ ಕೀರ್ತಿಗೂ ಅಂತ್ಯದಲ್ಲಿ ಆತ್ಮಜ್ಞಾನ ರೂಪವಾದಂತಹ ಮಕ್ ಮುಕ್ತಿಗೂ ಅಜ್ಞಾನ ಅಜ್ಞಾನಾವೃತವಾದ ಅದೇ ಮನಸ್ಸು ಮಾನವನ ನೀಚ ಯೋವನಗಳಿಗೆ ಕರೆತೊಯ್ಯುತ್ತದೆ ಹ್ಞೂ ನೀಚ ಯೋಜನೆಗಳು ಅಂದರೆ ಕ್ರಿಮಿಕೀಟಾದಿ ಜನ್ಮಗಳಲ್ಲಿ ನಮ್ಮನ್ನು ಹಾಕ್ತದೆ ಆದ ಕಾರಣ ಅತ್ಯಂತ ಬಲಶಾಲಿಯಾದ ಈ ಮನಸ್ಸನ್ನು ನಾವು ಸೂಕ್ಷ್ಮವಾಗಿ ಹಿಡಿದು ನಡೆಸಿದರೆ ಅದನ್ನು ಶಾಂತಗೊಳಿಸಿದರೆ ಆತ್ಮ ಅದರಲ್ಲಿ ಶುಭ್ರವಾಗಿ ಪ್ರತಿಫಲಿತವಾಗಿ ಆ ವ್ಯಕ್ತಿ ಜೀವನ್ಮುಕ್ತನಾಗ್ತಾನೆ ಆಸೆ ಆಕಾಂಕ್ಷಿಗಳು ಮನಸ್ಸಿನವುಗಳು ಆತ್ಮದ್ದಲ್ಲ ನೆನಪಿರಲಿ ಅಂತೇಳಿ ಸ್ವಾಮಿ ಚಿನಯಾನಂದರು ಎಚ್ಚರಿಸ್ತಾರೆ ನಮ್ಮನ್ನು ಶಂಕರಾಚಾರ್ಯ ಆತ್ಮಬೋಧಕ್ಕೆ ವಿವರಣೆಯನ್ನು ಕೊಡ್ತಾ ಹೇಳ್ತಾರೆ ಅವರು ಎಚ್ಚರಿಸುತ್ತಾರೆ ನಾವು ನಮ್ಮ ಮನಸ್ಸಿನ ಮೂಲಕ ವರ್ತಿಸುವವರೆಗೆ ಆಸೆ ಮೋಹ ಸಕಲ ಸುಖ ದುಃಖಗಳು ಅಡಿಯಾಳುಗಳಾಗಿರ್ತೇವೆ ಆದರೆ ಸುಖ ನಿದ್ರೆಯಲ್ಲಿ ತಾತ್ಕಾಲಿಕವಾಗಿ ನಮ್ಮ ಮನಸ್ಸು ಇಲ್ಲದಿರುವಂಥ ಸಂದರ್ಭದಲ್ಲಿ ಅದು ಶಾಶ್ವತ ಅಲ್ಲ ತಾತ್ಕಾಲಿಕವಾಗಿ ಆದರೂ ಕೂಡ ಸುಖ ದುಃಖ ಪ್ರವಾಹವು ಕೂಡ ಕೊನೆಗೊಳ್ಳುತ್ತದೆ ಸುಷುಪ್ತಿ ಸುಖ ನಿದ್ರೆ ಗಾಢ ನಿದ್ದೆಯಲ್ಲಿ ಆದರೆ ಸಮಾಜ ಸ್ಥಿತಿಯಲ್ಲಿ ಇನ್ನೂ ಶ್ರೇಷ್ಠವಾದದ್ದು ಈಗ ಹಸುರು ಗಾಜಿನ ಮೂಲಕ ಹೊರಗೆ ನೋಡಿದರೆ ಸಕಲವು ಹಸುರಾಗಿ ಕಾಣಿಸ್ತದೆ ಅಲ್ವೇ ಬರಿ ಕಣ್ಣಿಂದ ನೋಡಿದಾಗ ಹಸಿರು ಬಣ್ಣ ಇಲ್ಲ ಆದ ಕಾರಣ ಹಸಿರು ಬಣ್ಣ ಗಾಜಿಗೆ ಸೇರಿದ್ದು ಕಣ್ಣಿಗಲ್ಲ ಹಾಗೆಯೇ ನಮ್ಮ ಸಕಲ ವಿನಾಶಾತ್ಮಕ ಪ್ರವೃತ್ತಿಗಳೆಲ್ಲ ಕೂಡ ಮನಸ್ಸಿನ ಹೂ ಆತ್ಮನದ್ದಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಆತ್ಮನ ಮತ್ತು ಅನಾತ್ಮನ ವಿವೇಕ ವಿವೇಚನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಮುಂದೆ ಆತ್ಮನ ನಿಜವಾದ ಸ್ವರೂಪ ಏನು ಅಂತೇಳಿ ಇಪ್ಪತ್ನಾಲ್ಕನೇ ಶ್ಲೋಕದಿಂದ ಶಂಕರಾಚಾರ್ಯರು ಹೇಳ್ತಾರೆ ಅದರ ಬಗ್ಗೆ ಆತ್ಮನ ನಿಜ ಸ್ವರೂಪದ ಬಗ್ಗೆ ಅದನ್ನು ನಾವು ನಾಳೆ ದಿವಸ ನೋಡೋಣ ಹರೇ ರಾಮ ಶಂಕರಾರ್ಪಿತಮಸ್ತು ಓಂ ತತ್ಸತ್